ತಸ್ತು ವಾಗಿ ನಿಂತಿರುವ ಜಂಗಮವಾಗಿ ಚಲಿಸುತ್ತಿರುವ ಪ್ರಾಣಿಗಳೆಲ್ಲಕ್ಕೂ ಆತ್ಮನು ಸೂರ್ಯನು ಸೂರ್ಯನು ಎಂದು ಮುಂತಾಗಿ ಹೊಗಳಿದೆ ಸೂರ್ಯನಿಂದಲೇ ಬ್ರಹ್ಮಾಂಡದ ಮೊದಲು ಎಂದು ಆತನನ್ನು ಆದಿತ್ಯ ಎನ್ನುವರು ಈ ವಿಶ್ವದಲ್ಲಿರುವ ತೇಜಸ್ ಆತನದೇ ಎಂದು ಆತನನ್ನು ಭಾಸ್ಕರ ಎನ್ನುವರು ಗೃಹಮಂಡಲ ನಾಯಕನಾದ ಈತನಿಂದ ಆರೋಗ್ಯದ ಭಾಗ್ಯಗಳೆಲ್ಲವೂ ಲಭಿಸುವು ಎಂಬುದು ಅನುಭವದ ಮಾತು ಈ ಸೂರ್ಯನಿಂದಲೇ ಮನುಷ್ಯ ಲೋಕದ ಚರಾಚರಗಳೆಲ್ಲವೂ ವಿಕಾಸಗೊಳ್ಳುವು ಆದ್ದರಿಂದಲೇ ಆತನನ್ನು ಪ್ರಾಣಿಗಳು ಮಾತೃ ಗರ್ಭದಿಂದ ಈಚೆಗೆ ಬರಬೇಕಾದರೆ ಈತನ ಅಪ್ಪಣೆಯಾಗಬೇಕು ಎಂದು ಸವಿತ್ರುವೆಂದು ಆರ್ಯರು ಪೂಜಿಸಿದರು ಒಂದೊಂದು ಕಾಲದಲ್ಲಿ ಈ ಸವಿತ್ರ ಪೂಜೆಯು ಪ್ರಪಂಚದ ಮೂಲೆ ಮೂಲೆಯಲ್ಲಿಯೂ ನಡೆಯುತ್ತಿತ್ತು ಧರ್ಮವು ಹಾಸವಾಗುತ್ತಾ ಬಂದಂತೆಲ್ಲ ಈ ಸು ಹಸ್ವಾಗುತ್ತಾ ಬಂತು ಈಗ ಎಲ್ಲೋ ಕೆಲವು ಕಡೆಗಳಲ್ಲಿ ಮಾತ್ರ ನಡೆಯುತ್ತಿದೆ ಹಾಗೆಂದು ಸವಿತ್ರ ದೇವನ ಪೂಜೆಯನ್ನು ಯಾರೂ ಬಿಟ್ಟಿಲ್ಲ ಬಿಡುವಂತಿಲ್ಲ ದೇಹದಲ್ಲಿ ಪ್ರತಿಕ್ಷಣವೂ ನಡೆಯುತ್ತಿರುವ ಶ್ವಾಸ ಕ್ರಿಯೆಗೆ ಆಧಾರವು ಪ್ರಾಣ ಈ ಪ್ರಾಣದಲ್ಲಿ ಚರಸ್ಥಿರ ಅಂಶಗಳುಂಟು ಈ ಪ್ರಾಣವು ಊರ್ಧ್ವಗತಿ ಅಧೋಗತಿಗಳಿಂದ ನಡೆಯುತ್ತಾ ಹೊರಗಿನ ವಾಯುವಿನಿಂದ ದೇಹದ ದೇಹದಲ್ಲಿರುವ ವಾಯವನ್ನು ಪೋಷಿಸುತ್ತ ದೇಹದ ಅಸ್ತಿತ್ವಕ್ಕೆ ಕಾರಣವಾಗಿರುವುದು ಈ ಪ್ರಾಣವನ್ನು ಊರ್ಧ್ವಗತಿಯಲ್ಲಿರುವಾಗ ಸೂರ್ಯನೆಂದು ಅಧೋಗತಿಯಲ್ಲಿರುವಾಗ ಚಂದ್ರನೆಂದು ಕರೆಯುವರು ಸ್ಥಿರವಾಗಿರುವ ಅಂಶವೇ ಸೂರ್ಯ ಚಲಿಸುತ್ತ ಚಲಿಸುತ್ತಾ ಚಲನ ಕ್ರಮದಿಂದ ಹಾಸಬುದ್ದಿಗಳನ್ನು ಪಡೆಯುವ ಚರವಾದ ಅಂಶವೇ ಚಂದ್ರ ಈ ಸೂರ್ಯ ಚಂದ್ರರಲ್ಲಿ ಸೂರ್ಯವು ಬೀಜರೂ ರೂಪವಾದ ಅಗ್ನಿಯನ್ನು ಚಂದನ ಆಹಾರವದ ಸೋಮವನ್ನು ಕೊಡುವರು ಈ ಅಗ್ನಿಸೋಮಂಡಲಗಳ ಅನುಗ್ರಹದಿಂದಲೇ ಪ್ರಾಣಿಪ್ರಾಣಿಯೂ ಬದುಕಿರುವುದು ಎಂಬುದು ಯೋಗ ಮಾಡಿ ತಿಳಿಯಬಹುದಾದ ಅಂಶ ಪ್ರಾಣಿಪ್ರಾಣಿಯಲ್ಲೂ ಅಗ್ನಿಶೋಮ ಮಂಡಲವಿರುವಂತೆ ಲೋಕಲೋಕಕ್ಕೂ ಬ್ರಹ್ಮಾಂಡಕ್ಕೂ ಉಂಟು ಈ ತತ್ವವನ್ನು ಹಿಡಿದು ಹಿಡಿದೇ ವೇದವು ಎಂದು ಸಾರಿತು ಈ ಅಗ್ನಿಯೇ ಪುರುಷನುಷರೀರೆಯೇ ಈ ಸೃಷ್ಟಿಸ್ಥಿತಿಹಾರಗಳು ಹೀಗೆ ಪ್ರಕೃತಿ ಪುರುಷನ ಮೂಲ ಸ್ಥಾನವಾದ ಅಗ್ನಿಶೋಮ ಮಂಡಲದ ಯಜಮಾನನು ಸವಿತೃದೇವನು ಅವನು ಸವಿತೃ ಎಂದರೆ ಯಾವುದು ಹುಟ್ಟಬೇಕಾದರೂ ಹುಟ್ಟಿದರೂ ಮಾತೃ ಗರ್ಭದಿಂದ ಈಚೆಗೆ ಬರಬೇಕಾದರೆ ಆತನ ಅಪ್ಪಣೆ ಆಗಬೇಕು ಇದು ಪ್ರಕೃತಿಯ ನಿಯಮ ಈ ನಿಯಮವನ್ನು ತಿಳಿದವರೆಲ್ಲರೂ ಸವಿತೃ ದೇವನನ್ನು ಎನ್ನುವುದಕ್ಕಿಂತ ಆರಾಧಿಸುತ್ತಿದ್ದರು ಎನ್ನುವುದು ಸರಿ ಪ್ರತಿಯೊಂದು ದೇಹದಲ್ಲಿಯೂ ಈ ಆರಾಧನೆ ಶ್ವಾಸಶ್ವಾಸದಲ್ಲಿಯೂ ನಡೆಯುತ್ತಿದೆ ಸರಿಯಾಗಿ ನಡೆಯುತ್ತಿರುವಾಗ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 ತನ್ನನ್ನು ಪ್ರಚೋದಿಸುತ್ತಿರುವ ತೇಜರಾಶಿಯನ್ನು ಆರಾಧಿಸುವುದನ್ನು ಹೇಳಿಕೊಟ್ಟು ವಿಶ್ವಾಮಿತ್ರನು ಲೋಕೋದ್ಧಾರಕನಾದನು ಆ ಮಹಾಪುರುಷನು ಕಂಡು ತತ್ವವು ಆತನು ಹೇಳಿರುವ ಗಾಯತ್ರಿಯಲ್ಲಿದೆ ಸಮಿ ಬ್ರಹ್ಮಾಂಡದಲ್ಲಿ ಅಗ್ನಿಶೋಮ ಮಂಡಲದ ಸ್ವಾಮಿಯಾಗಿರುವ ಸವಿತೇವನೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕುಳಿತಿರುವುದನ್ನು ಅರಿಯದೆ ವ್ಯಕ್ತಿ ವ್ಯಕ್ತಿಯು ಮನೋಬುದ್ದಿಗಳಿಂದ ಪ್ರೇರಿತನಾಗಿ ಇಂದ್ರಿಯಗಳಿಂದ ವ್ಯಾಪಾರ ಮಾಡುತ್ತ ತನಗೆ ಪ್ರೇರಕಗಳಾದ ಮನೋಬುದ್ಧಿಗಳ ಸ್ವತಂತ್ರಗಳೇ ಅವು ಏಕೆ ಹಾಗೆ ಪ್ರೇರಣೆ ಮಾಡಿದವು ಬೇರೆ ಈ ವಿಧವಾಗಿ ಏಕೆ ಪ್ರೇರಿಸಲಿಲ್ಲ ಎಂಬುದನ್ನು ವಿಚಾರ ಪ್ರೇರಕನು ತಾನೇ ಎಂದು ಮೋಹದಿಂದ ವರ್ತಿಸುವನು ಆದರೆ ವಿಚಾರ ಮಾಡಿ ನೋಡುವವನು ಪ್ರತಿಯೊಬ್ಬನು ಸರ್ವ ವ್ಯಾಪಾರಗಳನ್ನು ಮಾಡುವ ಇಂದ್ರಿಯಗಳನ್ನು ಮನೋಬುದ್ದಿಗಳು ಪ್ರೇರೇಪಿಸುವುದು ಆ ಮನೋಬುದ್ಧಿಗಳ ಪ್ರೇರಕನು ಇನ್ನೊಬ್ಬನೇ ಇರಬೇಕು ಎಂಬುದನ್ನು ಸುಲಭವಾಗಿ ಗುರುತಿಸಬಲ್ಲನು ಆ ಮನೋಬುದ್ದಿಗಳ ಪ್ರೇರಕನೇ ಸವಿತೃ ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ಮೂಲವಾದ ಮನಸ್ಸಿನ ವ್ಯಾಪಾರಕ್ಕೂ ಕಾರಣವಾದ ಬುದ್ಧಿಯನ್ನು ಪ್ರೇರೇಪಿಸುವೊಬ್ಬನೇ ಆತನು ಈ ಸವಿತು ದೇವನು ತನ್ನ ದಿವಿ ಕಿರಣದಿಂದ ಚಂದ್ರನಾಗಿ ಸ್ಥಿರ ತೇಜಕಿರಣ ಪ್ರಾಣಿ ವಾಯುವಾಗಿ ಶೂನ್ಯ ಕಿರಣದಿಂದ ಆಕಾಶವಾಗಿ ಈ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವನು ಆದ್ದರಿಂದಲೇ ತಿಳಿದವರು ಭಿನ್ನ ಪ್ರಕೃತಿ ದ ಎಂದು ಹೇಳಿ ಏಕವಾಗಿದ್ದು ಲೋಕಸ್ಥಿತಿಗೋಸ್ಕರ ಭಿನ್ನವಾದ ಸವಿತ ದೇವನನ್ನು ಗುರುತಿಸುವರುಷ್ಕ್ರಿಯಾಗಿಯೂ ಇನ್ನು ಕೆಲವಡೆ ಕೆಲವೆಡೆ ಸಕ್ರಿಯೆಯಾಗಿಯೂ ಕಾಣುವ ಪ್ರಕೃತಿಯನ್ನು ಲೋಕದಲ್ಲಿ ಜಡಚೇತನವೆಂದು ವ್ಯವಹರಿಸುವವರಾದರೂ ಜಡಚೇತನಗಳೆರಡೂ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 ಮೂರ್ತಿ ಭಿನ್ನ ಮೂರ್ತೆ ಸೃಷ್ಟಿ ಮಾಡಬೇಕೆಂದು ಸಂಕಲ್ಪಿಸಿದ ಪರಬ್ರಹ್ಮದ ಸ್ತ್ರೀಪುರುಷ ರೂಪಗಳು ಸವಿತ ದೇವನ ರೂಪವೇ ಆದ ಸೂರ್ಯದೇವನಿಂದ ಅಹಕಿರಣವು ಹೊರಡುವುದು ಅದು ಭೂಮಿಯನ್ನು ಸ್ಪರ್ಶಿಸಿದಾಗ ಸಂಧೆಯು ಚಂದ್ರನಿಂದ ಹೊರಟು ನಿಶಾಕಿರಣವು ಬಂದು ಭೂಮಿಯನ್ನು ಸ್ಪರ್ಶಿಸಿದಾಗ ಸಾಯಂ ಸಂಧ್ಯ ಇದು ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವಂತೆ ಪಿಂಡಾಂಡದಲ್ಲಿಯೂ ನಡೆಯುತ್ತಿರುವುದು ಆದರೆ ಪಿಂಡಾಂಡದಲ್ಲಿ ಸಂಧೆಗಳನ್ನು ಕಾಣಲು ಅಂತರ್ಮುಖಿಯಾಗಬೇಕು ಜ್ಞಾನಿಯಾಗಬೇಕು ಯೋಗಿಯಾಗಬೇಕು ಹೊರಗಿನ ಸಂಧ್ಗಳನ್ನು ನೋಡಲು ಕಣ್ಣು ಮಾತ್ರ ಇದ್ದರೆ ಸಾಕು ಈ ಸಂಧೆಗಳು ಜಗತ್ತಿನ ಗಡಿಯಾರಗಳು ಸೃಷ್ಟಿಗೆ ಸೃಷ್ಟಿಯಾಗಿ ಈ ಗಡಿಯಾರಗಳನ್ನು ಹಿಡಿದು ತಮ್ಮ ವ್ಯಾಪಾರಗಳನ್ನು ನಡೆಸುವು ಅಹಕಿರಣಿಗಳು ಬಹಿರ್ಮುಖಾಗಿ ಪ್ರವರ್ತಿಸುವವು ವಿಶಾಕಿರಣ ವ್ಯಾಪ್ತಿಯಾದಾಗ ಇಂದ್ರಿಯ ಮನೋಬುದ್ಧಿಗಳು ಅಂತರ್ಮುಖುವು ವಿಕಸನ ಸಂಕೋಚಗಳಿಗೆ ಕಾರಣವಾದ ಕಾಲಶಕ್ತಿಯ ರೂಪಗಳೆಂದು ಈ ಸಂಧೆಗಳಿಗೆ ಆರ್ಯರು ಅಷ್ಟು ಪ್ರಾಶಸ್ತ್ಯ ಕೊಟ್ಟರು ಈ ಸಂಧೆಗಳ ಈ ಸ್ವರೂಪವನ್ನು ಗುರುತಿಸಿ ಆ ಕಾಲದಲ್ಲಿ ತನ್ನ ದೇಹವನ್ನು ಶುಚಿ ಮಾಡಿಕೊಂಡು ತನ್ನ ಜಗತ್ತನ್ನು ಶುದ್ಧಿ ಮಾಡಿಕೊಂಡು ಜಗತ್ತೆಲ್ಲ ಆತ್ಮರೂಪನಾದ ಸೂರ್ಯನಿಂದ ಆ ಗಾಯತ್ರಿಯನ್ನು ಆಕರ್ಷಿಸಿಕೊಂಡು ಅದನ್ನು ತನ್ನ ಹೃದಯದಲ್ಲಿ ಧಾರಣ ಮಾಡಿ ಸವಿತ್ರೇವನ ತೇಜೋರಾಶಿಯನ್ನು ಆರಾಧನೆ ಮಾಡಿ ಆ ತೇಜಸ್ಸಿನ ವಿಕಿರಣ ಸ್ವರೂಪವಾದ ದೇವತೆಗಳನ್ನೂ ನಮಸ್ಕಾರ ಮಾಡಿ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 ಬ್ರಹ್ಮಯಜ್ಞ ಮಾಡಿದವನಿಗೆ ಋಷಿ ದೇವ ಋಣಗಳು ತೀರುವುದಿಲ್ಲ ಈ ಋಣಗಳು ಪ್ರತಿಯೊಬ್ಬರಿಗೂ ಹುಟ್ಟುತ್ತಲೇ ಬಂದಿರುವು ಬಂದಿರುವವು ಅವುಗಳನ್ನು ತಿರಿಸುವುದು ಎಂದರೆ ತನ್ನನ್ನು ಕಟ್ಟಿದ ಪಾಶ್ವಗಳನ್ನು ಹರಿದು ಸ್ವತಂತ್ರನಾಗುವುದು ಹೀಗೆ ಅಪೂರ್ಣತೆಯಿಂದ ಪೂರ್ಣತೆಗೆ ಕರೆದೊಯ್ಯುವ ಹಾದಿಗಳು ಸಂಸ್ಕಾರಗಳು ಆ ಸಂಸ್ಕಾರಗಳಲ್ಲಿ ಪುನರ್ಜನ್ಮವೆನಿಸಿಕೊಳ್ಳುವ ಉಪನಯನವಾದಾಗ ವಟುವೆಗೆ ಲಭಿಸುವ ಯೋಗ್ಯ ಯೋಗ ಸಂಧ್ಯಾ ಅಥವಾ ಸಂಧ್ಯೋಪಾಸನ ಇದೇ ಪ್ರಾಜಾಪತ್ಯನ್ನು ಎಲ್ಲರೂ ಆಚರಿಸಬೇಕು ಸ್ಥಾವರ ಜಂಗಮಗಳಲ್ಲೆಲ್ಲ ನಡೆಯುತ್ತಿರುವುದು ನಡೆಯುತ್ತಿರುವ ಈ ಕ್ರಿಯೆಯನ್ನು ಸಂಕಲ್ಪ ಪೂರ್ವಕವಾಗಿ ಸಮಂತ್ರಕವಾಗಿ ಮಾಡುವುದೇ ಸಂಧ್ಯೋಪಾಸನೆ ಈಗ ಅದು ಚೇತನ ಹಾಗಿಲ್ಲದೆ ಅದನ್ನು ಗುರುತಿಸುವುದೂ ಸಹ ತಾನಾಗಿ ನಡೆದರೆ ಅದು ಜಡ ಚೇತನ ವ್ಯಾಪಾರ ಮಾಡುವವನು ತಾನೂ ಉದ್ದಾರವಾಗಿ ಇತರರನ್ನು ಉದ್ಧಾರ ಮಾಡಬಲ್ಲವನ್ನಾಗಿ ನಿಯೋಜಕನಾಗುವನು ನಿಯೋಜಕನು ಸ್ವತಂತ್ರ ನಿಯೋಜ್ಯನು ಪರತಂತ್ರ ಪಾರತಂತ್ರ್ಯವನ್ನು ತಪ್ಪಿಸಿಕೊಂಡು ಸ್ವಾತಂತ್ರ್ಯವನ್ನು ಪಡೆದವರೇ ಆರ್ಯರು ಅವರು ಈ ವಿಶ್ವವನ್ನೇ ಆರ್ಯವನ್ನಾಗಿ ಮಾಡಬಲ್ಲರು ಅಂತಹವರ ಸನ್ನಿಧಾನದಲ್ಲಿ ಅನಾರ್ಯವಾದ ವಿಶ್ವವೆಲ್ಲವೂ ಆರ್ಯ ಅವಿಶ್ವವೆಲ್ಲವೂ ಆರ್ಯನಾಗುವುದು ಇಂತಹ ಆರ್ಯ ಋಷಿಗಳ ಆಶ್ರಮದಲ್ಲಿ ಉಗ್ರ ಜಂತುಗಳು ತಮ್ಮ ಸಹಜವಾದ ಹಿಂಸಾ ಗುಣವನ್ನು ಬಿಟ್ಟು ಸಾತ್ವಿಕವಾಗುತ್ತಿದ್ದವು ಜಗತ್ತೆಲ್ಲವೂ ಒಬ್ಬನೇ ಒಬ್ಬ ಸವಿತೃ ದೇವನ ತೇಜಪ್ರಸಾರಣವೆಂದರೆ ಈಗ ಕಾಣುವ ವೈವಿಧ್ಯ ಅನೇಕತ್ವ ಎಲ್ಲಿಂದ ಬಂದವು ಜಗತ್ತಿನಲ್ಲಿರುವ ಉಚ್ಚ ನೀಚಾದಿ ಭಾವಗಳಲ್ಲಿ ಭಾವಗಳಲ್ಲಿಯವು ಎಂಬ ಪ್ರಶ್ನೆ ವಿಚಾರದ ಆರಂಭದಲ್ಲಿಯೇ ಬರುವುದು ಅಥವಾ ಜಗತ್ತಿನ ನಾನಾ ರೂಪ ದರ್ಶನದಿಂದ ಮನಸಿನಲ್ಲಿ ಮೂಡುವ ಮಂಥನವೇ ವಿಚಾರದ ಮೂಲವೆಂದರೂ ತಪ್ಪಿಲ್ಲ ಈ ಪ್ರಶ್ನೆಕ್ಕೆ ಸಾಂಗವಾಗಿ ಉತ್ತರ ಕೊಡಬೇಕಾದದು ಕರ್ತವ್ಯ ಹಿಂದೆ ಹೇಳಿರುವ ಪ್ರಕೃತಿ ಪುರುಷ ಸ್ವರೂಪ ಸ್ವರೂಪವಾದ ಅಗ್ನಿಶೋಮ ಮಂಡಲವು ನಿರ್ಗುಣವು ಸುಗುಣವಾದ ಘಟ್ಟ ಈ ಮಂಡಲದಲ್ಲಿ ಚರಸ್ಥಿರ ಅಂಶಗಳೆರಡರ ಸಂಸರ್ಗದಿಂದಲೇ ಒಡೆಯುವುದಕ್ಕೆ ಆರಂಭವಾಗಿ ಗೀತೆಯು ಹೇಳುವಂತೆ ಪ್ರಕೃತಿಯು ಭಿನ್ನ ಭಿನ್ನವಾಗಿ ಎಂಟು ಆಯಿತು ಅಲ್ಲದೆ ಪ್ರಕೃತಿಯು ಗುಣಮಯಿ ಪ್ರಕೃತಿ ಪುರುಷರ ಸಂಸರ್ಗದಲ್ಲಿ ಪ್ರಕಟವಾಗುವುದು ಈ ಗುಣ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 ಅನೇಕತ್ವ ವೈವಿಧ್ಯಗಳಿಗೆ ಕಾರಣ ಪ್ರಕೃತಿಯಲ್ಲಿ ಜರವಾಗಿ ಪಂಚಭೂತವಾಗಿರುವ ಅಂಶವೊಂದು ಚೇತನವಾಗಿ ಜೀವವಾಗಿರುವ ಅಂಶವೊಂದು ಹೀಗೆ ಎರಡು ಈ ಪಂಚಭೂತಗಳು ಗುಣಗಳ ವಶವಾಗಿ ಸಾತ್ವಿಕ ರಾಜಸ ತಾಮಸ ಎಂದು ಮೂರು ಬಗೆಯಾಗಿ ಬಗೆಯಾಗಿ ಈ ಮೂರು ಒಟ್ಟು ದೇಹವನ್ನು ಕಟ್ಟಿದುದು ಗೀತೆಯ ಮಾತಿನಲ್ಲಿ ಹೇಳುವುದಾದರೆ ಇದೇ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅಲ್ಪತ್ವ ಅಪೂರ್ಣತ್ವ ಗುಣಾಧೀನತ್ವ ಎಂಬಗಳಿಂದ ಕೂಡಿರುವ ಜೀವನುಂಟು ಅವನೇ ಕ್ಷೇತ್ರಜ್ಞ ಈ ವಿಕಾರಗಳು ಒಂದೂ ಇಲ್ಲದೆ ಇವೆಲ್ಲಕ್ಕೂ ಆತೀತನಾಗಿದ್ದರೂ ಪ್ರಕೃತಿ ಸಂಬಂಧವಿಟ್ಟುಕೊಂಡಿರುವವನು ಪುರುಷೋತ್ತಮ ಇಂದಿಗೂ ಜಗತ್ತು ಇದರಾಚಿನದು ನಿರ್ಗುಣ ಬುದ್ದಿಯಿಂದ ವಿಚಾರ ಮಾಡುವವರು ಪುರುಷೋತ್ತಮನವರೆಗೂ ಹೋಗಬಹುದು ಹೀಗೆ ಪುರುಷೋತ್ತಮ ಕ್ಷೇತ್ರಜ್ಞನಾದ ಅಕ್ಷರಪುರುಷ ಕ್ಷೇತ್ರವಾದ ಕ್ಷರಪುರುಷ ಈ ಮೂವರ ಸಂಘಾತವು ಈ ಜಗತ್ತು ಇಂತಹ ಜಗತ್ತಿನಲ್ಲಿ ಉಚ್ಚನೀಚಗಳು ಅದನ್ನು ಕಲ್ಪಿಸುವ ಕರ್ಮಗಳು ಸಹಜವಾಗಿ ತಲೆದೋರುವವು ಬೀಜ ವೃಕ್ಷ ನ್ಯಾಯವನ್ನು ನೋಡಿ ಬೀಜದಿಂದ ಅಂಕುರವು ಹೊರಟಾಗಲೇ ಎಲೆ ಕಡ್ಡಿಗಳಾಗಿ ಹೊರಡುವುದು ಎಲೆಯು ಚರಾಂಶವಾಗಿದ್ದು ಬಿದ್ದು ಹೋಗುವುದು ಸ್ಥಿರಾಂಶವಾದ ಕಡ್ಡಿಯು ಬೆಳೆದು ಬರುವುದು ಮುಂದೆ ವೃಕ್ಷವಾಗಿ ನಿಂತಾಗ ಈ ಕಡ್ಡಿಯೇ ಸ್ಥಿರವಾದ ಮೂಲವಾಗಿ ಶಾಖೆ ಪ್ರಶಾಖೆಗಳಿಗೆ ಆಧಾರವಾಗಿ ಚಿಗುರು ಎಲೆ ಹಣ್ಣು ಎಲ್ಲಕ್ಕೂ ಪ್ರಕಟ ಈ ವೈವಿಧ್ಯವೆಲ್ಲ ಬೀಜದಿಂದಲೇ ಬೀಜವೊಂದರಿಂದ ತಾನೇ ಬಂದು ಒಂದೇ ಮರದಲ್ಲಿ ಭೇದದಿಂದ ಬರುವ ರಸ ವೈವಿಧ್ಯ ಗುಣವೈವಿಧ್ಯ ಕ್ಷೇತ್ರಬಲದಿಂದ ರಸಪಾಕ ಮೊದಲಾದವುಗಳನ್ನು ಭಿನ್ನಯಿಸುವುದನ್ನು ಗಮನಿಸಿ ಹಾಗೆಯೇ ಮನುಷ್ಯ ಗರ್ಭವೊಂದು ಕುರಿತು ವಿಚಾರಿಸಿ ಸೂಕ್ಷ್ಮವಾಗಿ ಸೂಜೆಯ ಕೊನೆಯಲ್ಲಿ ನಿಲ್ಲುವ ತೈಲ ಬಿಂದುವಿನಲ್ಲಿ ನೂರರಲ್ಲಿ ಒಂದು ಪಾಲಾದ ಗರ್ಭದಲ್ಲಿ ಬೆಳೆದು ಬೆಳೆದು ಮಗುವಾಗಿ ಈಚೆಗೆ ಬರುವಾಗ ಅಸ್ತಿ ಮಾಂಸ ರಕ್ತ ಮಛ ಮೇದಸು ತ್ವಕ್ಕು ಲೋಮವೆಂಬ ಸಪ್ತ ಭಿನ್ನ ರೂಪಗಳಿಂದ ಕೂಡಿರುವ ಪಿಂಡವಾಗಿ ಈಚೆಗೆ ಬರುವುದು ಏಕೋದರದಲ್ಲಿಯೇ ಎಷ್ಟೋ ಭಿನ್ನತೆ ಇರುವುದು ಈ ಪಿಂಡವು ಇಷ್ಟು ವೈವಿಧ್ಯತೆಯನ್ನು ಸಂಪಾದಿಸಿದಂತೆಯೇ ಏಕೈಕವಾಗಿದ್ದ ಬ್ರಹ್ಮವು ಅನೇಕವಾಗಿ ಇಷ್ಟು ವೈವಿಧ್ಯವನ್ನು ತೋರುವುದು ಹೀಗೆ ಜೀವ ಜೀವರು ನಾನಾ ವಿಧವಾಗಿರುವುದರಿಂದಲೇ ಅವರ ಗುಣ ಕರ್ಮ ಶ್ರದ್ದಾ ಎಲ್ಲವೂ ಬೇರೆ ಬೇರೆ ಆಗಿರುವುದು ಕರ್ಮಗಳಲ್ಲಿ ದಿನದಿನದ ಐಹಿಕ ಜೀವನಕ್ಕೆ ಮಾಡಬೇಕಾದ ಆಶನ ವಸನಾದಿ ಭೋಗ ಸಾಧನಗಳನ್ನು ಸಂಪಾದಿಸುವ ಕರ್ಮವೇ ಬಲವಾಗಿರುವುದು ಕೆಳಗಿನ ಮೆಟ್ಟಲಲ್ಲಿ ಮೇಲು ಮೇಲಿನ ಹಂತಗಳಲ್ಲಿ ಕರ್ಮದ ಜೊತೆಗೆ ವಿಚಾರ ವಿಚಾರದಿಂದ ಜ್ಞಾನ ಜ್ಞಾನದಿಂದ ವಿಜ್ಞಾನ ಇವು ಕಣವು ಹೀಗೆ ವಿಚಾರಪರರಾಗಿ ಜ್ಞಾನ ವಿಜ್ಞಾನಗಳನ್ನು ಸಾಧಿಸಬೇಕು ಹೀಗೆ ಎಂದವರೆಲ್ಲ ಈ ಸಂಧ್ಯೋಪಾಸನವನ್ನು ಮಾಡಬೇಕು ಆಗಲೇ ಹೇಳಿರುವಂತೆ ಜೀವ ಜೀವರು ಸಂಧೆಯನ್ನು ಸಮಂತ್ರಕವಾಗಿ ಆರಾಧಿಸುತ್ತಿದ್ದಾರೆ ಸಂಧ್ಯಾಗಳಲ್ಲಿ ಮನಪ್ರಸಾದ ಪ್ರಸಾದವು ಒಂದು ಬೆಳಿಗ್ಗೆಯೇ ಆದರೂ ತಾನಾಗಿ ಬರುವುದು ಈ ಮನಪ್ರಸಾದವು ಬರುವುದು ದೇಹದಲ್ಲಿರುವ ಸೂರ್ಯಚಂದ್ರರು ಬ್ರಹ್ಮಾಂಡದಲ್ಲಿರುವ ಸೂರ್ಯಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಸರಿಮಾಡಿಕೊಳ್ಳುವುದರಿಂದ ಹಾಗೆ ಸೂರ್ಯಚಂದ್ರ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ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 ವಿಕಾಸವಾಗುವಂತೆ ಮಾಡಿಕೊಡುವ ಸಾಧನ ಈ ಸಮ ಆದ್ದರಿಂದ ಸರ್ವರು ಈ ಸಂಧ್ಯೋಪಾಸನ ಮಾಡಬೇಕು ಮಾಡಿದರೆ ಅಪಾರವಾದ ಲಾಭ ಉಂಟು ಎಂಬುದು ಎಲ್ಲರಿಗೂ ಅನುಭವವಾದರೆ ಸಂಧ್ಯಾ ವಂದನೆ ಬೇಡವೆನ್ನುವರು ಯಾರು ಹಾಗಾದರೆ ಸ್ತ್ರೀಶ್ರರು ಇದನ್ನು ಮಾಡಬೇಕು ಎಂದರೆ ಹೌದು ಸಂದೇಹವೇ ಇಲ್ಲ ಇಲ್ಲದೆ ಹೌದು ಕೃಷಿ ಮಾಡುವವರು ಹೇಗೆ ಬೀಜ ವೃಕ್ಷಗಳೆರಡಕ್ಕೂ ಸಂಸ್ಕಾರವನ್ನು ಅಪೇಕ್ಷಿಸುವವರು ಹಾಗೆಯೇ ಮಾತಾಪಿತೃಗಳಾಗುವ ಸ್ತ್ರೀ ಪುರುಷರಿಬ್ಬರಿಗೂ ಸಂಸ್ಕಾರವು ಬೇಕೇ ಬೇಕು ಎನ್ನುವುದು ಸರಿ ಉಪನಯನವಾದರಿಗೆ ಉಪನಯನವಾದರೆ ಸ್ತ್ರೀಗೆ ಗೋತ್ರವೂ ಬರುವುದು ವ್ಯಕ್ತಿತ್ವವು ಬರುವುದು ಆದ್ದರಿಂದ ಗಂಡನ ಮಾಡುವ ವ್ರತಾದಿಗಳಿಗೆ ಲೋಪ ಬರುವುದು ಎಂಬ ಧರ್ಮ ವಿಚಾರ ಸದ್ಯದಲ್ಲಿ ಅಪ್ರಸಕ್ತ ಅಲ್ಲದೆ ಹಾಗೆ ಆದಾಗ ಏನು ಮಾಡಬೇಕು ಎಂಬುದು ಧರ್ಮಾಚಾರ್ಯರಿಗೆ ಗೊತ್ತೇ ಇನ್ನು ಶೂದ್ರರ ಮಾತು ಎಲ್ಲರೂ ಆಚಾರದಿಂದ ಶೂದ್ರರೇ ಆಗಿರುವಾಗ ಈ ಮಾತು ಎತ್ತುವುದೇ ಸರಿಯಲ್ಲ ಅಲ್ಲದೆ ಧರ್ಮರಾಯನ್ನು ಹೇಳಿದಂತೆ ನೋಡಬೇಕು ಎಂದರೆ ತಪ್ಪಿಲ್ಲ ಸತ್ಯಂ ದಾನಂ ಕ್ಷಮಾಶೀಲ ಮಾಂದ್ರ ಸಂಶಯ ತಪೋಘಣ ದೃಶ್ಯಂತ್ರೇಯತ್ರ ಸರ್ಪವೃತ್ತ यत्रे तद, तन्न भवे तम शूद्रम्ति, शूद्रम्ति महा सर्प तम ये ते तमी जा महासर्प मनुष्ये महामते सकर्णा दुष्टरी क्षेति मे सर्वे सर्वा ಸ್ವತ್ತೀ ಸದಾ ನರೇಥುನಥ ಜನ್ಮ ಸೃಣದ ಪ್ರಮೇಯೀಲ ಪ್ರೇ ವಿಧ್ಯುರೆ ತದರ್ಶಿ प्राण जात कर्म तदास्य पितात्वाच उच्यते। ताव तथोपनयन प्रोक्तनाथ साूद्र सोह्यवेदन जाए ತನ್ನೇವೇದ ಮನಃಸ್ವಾತೃತ್ಯರ್ಣ್ಯದ ವಿಗೇಂದ್ರಬಲಾವನ್ ಪ್ರಸಕ್ಷಿ ಯತ್ನ ಮಹಾಸರ್ಪ ಮಹಂ ಪೂರ್ವ ಜೊತೆಗೆ ಆಚಾರಕಾಲಗಳಿಂದ ಆಗುತ್ತಿರುವ ವಿಪ್ಲವಗಳನ್ನು ಕಂಡವರು ರಾಘದ್ವೇಷಾಧಿರಹಿತರಾಗಿ ಸಪ್ರಮಾಣವಾಗಿ ಧರ್ಮವನ್ನು ವಿಚಾರ ಮಾಡಿದರೆ ಈ ಮಾತು ಸರಿ ಎಂದು ಅಂಗೀಕೃತವಾಗುವುದರಲ್ಲಿ ಸಂದೇಹವಿಲ್ಲ ಹೇಳುವಂತೆ ಮಿತ್ರ ವ್ಯವಸಾಯಸ್ತಿ ಪ್ರಕೃತಿಸ್ವಾಕ್ಷ್ಯತಿರ್ಣ್ಯ ಸೃಷ್ಟ ವಿಭಾಗ ಚೇಷ್ಟೇ ಸ್ವಸ್ತಿ ಇಕ್ಯಗಳನ್ನೆಲ್ಲ ಸಮನ್ವಯ ಮಾಡಿದರೆ ಜಾತಿಯು ಸ್ವಭಾವವು ಬೇರೆ ಬೇರೆ ಆಗಿರುವುದನ್ನು ನೋಡಿದರೆ ಜಾಬಾಲ ಸತ್ಯಕಾಮನ ಕಥೆಯನ್ನು ನೆನೆದು ಯಾವನಿಗೆ ಯಾವುದು ಬೇಕೋ ಅದನ್ನು ಅವನಿಗೆ ಕೊಡುವುದು ನ್ಯಾಯ ಅಲ್ಲದೆ ಈ ಲೇಖನದಲ್ಲಿ ಮೇಲೆ ಹೇಳಿರುವಂತೆ ದೇಹ ದೇಹದಲ್ಲಿಯೂ ನಡೆಯುತ್ತಿರುವ ಕರ್ಮಗಳನ್ನು ಮಾಡಿಕೊಳ್ಳಲು ಯಾರದೇ ನಡ್ಡಿ